ಕೆಟಿ ಅಪ್ಪಣ್ಣನವರು ಕೆಟಿ ಅಪ್ಪಣ್ಣನವರು ಆರುವೇಲು ಬ್ರಾಹ್ಮಣರು ಅವರ ಮೊದಲ ಸ್ಥಳ ಕೊಳ್ಳೆಯಗಾಳ ಅಪ್ಪಣ್ಣನವರ ತಂದೆ ತಿರುಮಲ ಸ್ವಾಮಯ್ಯನವರು ಅವರು ಬೆಂಗಳೂರು ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ಮೇಲ್ದರ್ಜೆಯ ಗುಮಾಸ್ತರಾಗಿದ್ದರು ಸಂಬಳ ತಿಂಗಳಿಗೆ ಎಪ್ಪತ್ತು ಎಂಬತ್ತು ರೂಪಾಯಿ ಇದು ಕಾಲಕ್ಕೆ ಭಾರಿ ತಲಬು ತಲಬಿನಂತೆಯೇ ಕುಟುಂಬವು ಭಾರಿಯದಾಗಿತ್ತು ತಿರುಮಲ ಸ್ವಾಮಯ್ಯನವರ ಹೆಂಡತಿಯ ಅಣ್ಣಂದಿರು ರಾಮಸ್ವಾಮಯ್ಯನವರು ಅವರ ಹೆಂಡಿರು ಮಕ್ಕಳು ತಿರುಮಲ ಸ್ವಾಮಯ್ಯನವರ ಅತ್ತಿಗೆ ಆಕೆ ಮಡಿ ಹೆಂಗಸು ನಾದಿನಿಯರು ಮಡಿಯುಟ್ಟವರು ಇಬ್ಬರು ಮೂವರು ಅವರ ಮಕ್ಕಳು ಹೀಗೆ ಸಂಸಾರ ದೊಡ್ಡದಾಗಿತ್ತು ಇದರ ಜೊತೆಗೆ ಅತಿಥಿ ಅಭಾಗ್ಯತರು ತಿರುಮಲ ಸ್ವಾಮಯ್ಯನವರು ಅವರು ವಾಸವಿದ್ದದ್ದು ಬೆಂಗಳೂರು ಚಿಕ್ಕಪೇಟೆಯ ಸ್ನಾನಘಟ್ಟದ ಸಂದಿಯಲ್ಲಿ ಅದು ವಿಶಾಲವಾಗಿದ್ದ ಮನೆ ಅದರ ಒಂದು ಭಾಗದಲ್ಲಿ ತಿರುಮಲ ಸ್ವಾಮಯ್ಯನವರು ಇನ್ನೊಂದು ಭಾಗದಲ್ಲಿ ಬಿ ರಾಮಯ್ಯನವರು ಇವರು ಬೃಹಚರಣ ಬ್ರಾಹ್ಮಣರು ರಾಮಯ್ಯನವರು ಬಾರ್ಟನ್ ಕಂಪನಿಯಲ್ಲಿ ಹೆಡ್ ಅಕೌಂಟೆಂಟ್ ಇವರ ಸಂಸಾರವು ಚಿಕ್ಕದೇನೂ ಅಲ್ಲ ರಾಮಯ್ಯನವರ ಅಣ್ಣಂದಿರ ಅಳಿಯಂದಿರು ಶೇಷಗಿರಿ ಎಂಬುವರು ತಿರುಮಲ ಸ್ವಾಮಯ್ಯನವರಂತೆಯೇ ಜನರಲ್ ಪೋಸ್ಟ್ ಆಫೀಸಿನಲ್ಲಿದ್ದವರು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 ಆ ಮೊದಲನೆಯ ಪ್ಲೇಗಿನಲ್ಲಿ ಸಾವಿರಾರು ಮಂದಿ ಸತ್ತರು ಸಾವಿರಾರು ಮನೆಗಳು ಹಾಳಾದವು ಹಾಗೆ ಸತ್ತವರಲ್ಲಿ ತಿರುಮಲ ಸ್ವಾಮಯ್ಯನವರು ಒಬ್ಬರು ಅವರ ಸಹೋದ್ಯೋಗಿಗಳಾಗಿದ್ದ ಶೇಷಿಗರಿಯವರು ಕೊಂಚ ಕಾಲದ ಮೇಲೆ ಪ್ಲೇಗ್ನಿಂದಲೇ ಸತ್ತರು ತಿರುಮಲ ಸ್ವಾಮಯ್ಯನವರ ಹಿರಿಯ ಮಗ ಅಪ್ಪಣ್ಣ ವಯಸ್ಸು ಏಳೋ ಎಂಟೋ ಇರಬಹುದು ಇನ್ನೂ ಮುಂಜಿಯಾಗಿರಲಿಲ್ಲ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 ಸರಕಾರಿ ಚಾಕರಿಯಲ್ಲಿದ್ದ ಬ್ರಾಹ್ಮಣರು ತಮ್ಮ ಹಿಂಡಿರು ಮಕ್ಕಳನ್ನು ಬೇರೆ ಊರುಗಳಿಗೆ ಕಳುಹಿಸಿ ಬೆಂಗಳೂರಿನಲ್ಲಿ ಒಬ್ಬೊಬ್ಬರಾಗಿರುತ್ತಿದ್ದರು ಅಂಥವರ ಉಪಯೋಗಕ್ಕಾಗಿ ಈ ಅಪ್ಪಣ್ಣನವರ ಹೋಟೆಲು ಆಗಿನ ಊಟದ ಬೆಲೆ ಹೊತ್ತಿಗೆ ಎರಡನೇ ದಿನಕ್ಕೆ ನಾಲ್ಕು ಆನೆ ತಿಂಗಳಿಗೆ ಏಳು ರೂಪಾಯಿ ಕೊಡುತ್ತಿದ್ದರು ಹೀಗೆ ತಕ್ಕಷ್ಟು ಮಂದಿ ಗಿರಾಕಿಗಳು ದೊರೆತರು ಮನೆಯ ಅಡಿಗೆಯಾದದ್ದರಿಂದ ಎಲ್ಲ ಶುಚಿಯಾಗಿರುತ್ತಿತ್ತು ಆ ಹೋಟೆಲಿನಲ್ಲಿ ಪ್ರತಿದಿನವೂ ಸಂಜೆ ಅಂಗಡಿ ಮುಂದಿನ ವರಾಂಡದಲ್ಲಿ ಅಪ್ಪಣ್ಣನು ಕುಳಿತು ಎರಡು ಕಾಸಿಗೆ ಹೊಂದರಂತೆ ಬಾಳೆಕಾಯಿ ಬೋಂಡವನ್ನು ಮಾರುತ್ತಿದ್ದನು ಎಷ್ಟೋ ಸಾರಿ ಕೇಳಿದ್ದೇನೆ ಒಳ್ಳೆಯ ಬೋಂಡವಂತೆ ದೊಡ್ಡದಾಗಿರುತ್ತಿತ್ತಂತೆ ಅಂಥಕಾಲ ಹೋಯಿತೆಂದು ಅಪ್ಪಣ್ಣ ಮರುಗುತ್ತಿದ್ದ ಇಂದು ಕಾಫಿ ಕ್ಲಬ್ ವ್ಯಾಪಾರ ಬೆಳೆಯಿತ್ತು ಒಂದೆರಡು ವರ್ಷ ಕಳೆದ ಬಳಿಕ ಅಪ್ಪಣ್ಣನ ವ್ಯಾಪಾರ ಅಲ್ಲಿಂದ ಚಿಕ್ಕಪೇಟೆಗೆ ವರ್ಗಗೊಂಡಿತು ಚಿಕ್ಕಪೇಟೆಯಲ್ಲಿ ಪ್ರಸಿದ್ಧವಾಗಿದ್ದದ್ದು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 ಪತ್ರಿಕೆಗಳಲ್ಲಿ ಈ ಒಲ ಒಳ ಕಲಹದ ಚರ್ಚೆ ಪುಂಕಾನುಪುಂಕವಾಗಿ ನಡೆಯುತ್ತಿತ್ತು ಅದರಿಂದ ನಮ್ಮ ಇಂಡಿಪೆಂಡೆಂಟ್ ಬೋರ್ಡ್ಗೆ ಮೊದಲು ಕೊನೆಯಿಲ್ಲದ ಸಾಮಗ್ರಿ ಅದರ ಜೊತೆಗೆ ಮೈಸೂರಿನ ಅಧಿಕಾರ ಪ್ರಪಂಚದ ವಾರ್ತೆಗಳು ಊರಿನಲ್ಲಿ ನಡೆದ ಮಾರಾಮಾರಿ ಸಂಗೀತದ ತರ್ಕಶಾಸ್ತ್ರ ವಿಚಾರದ ತರ್ಕ ಇವೆಲ್ಲ ಏನೆಂದರೆ ಅದು ಒದಗಿ ಬಂತು ಗುರುಸ್ವಾಮಯ್ಯರ್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 ಆಗ ನಾನು ಹುಡುಗ ಇಪ್ಪತ್ತರ ಕೆಳಗೆ ಇದ್ದವನು ಗುರುಸ್ವಾಮಯ್ಯರ್ ಐವತ್ತರ ಸುಮಾರಿನಲ್ಲಿದ್ದವರು ಅವರಿಗೆ ಕೊಂಚ ಅಸಮಾಧಾನವಾದದ್ದು ಸ್ವಾಭಾವಿಕ ನಾನು ದುಡಕಬಾರದಾಗಿತ್ತು ಆದರೆ ಗುರುಸ್ವಾಮಯ್ಯರ್ ಕೋಪ ತೋರಿಸಲಿಲ್ಲ ಅಸಮಾಧಾನ ತೋರಿಸಲಿಲ್ಲ ನಾನು ಆ ಮಾತನಾಡಿದ ಮೇಲೆ ಅವರು ತಮ್ಮ ತುಟಿಗಳ ಮೇಲೆ ತಾವು ಹೊದ್ದಿದ್ದ ಉತ್ತರಿಯದ ಅಂಚನ್ನು ಸೆಳೆದುಕೊಂಡರು ಅನಂತರ ಆ ಸಂಜೆ ಅವರು ಮಾತನಾಡಲಿಲ್ಲ ಮಾರನೆಯ ದಿನ ಎಂದಿನಂತೆ ನಮ್ಮ ಗೋಷ್ಠಿಗೆ ಬಂದರು ನಗುಮುಖದಿಂದ ಕುಳಿತು ಉಪಹಾರ ಸೇವಿಸಿ ನಮ್ಮೊಡನೆ ಕುಳಿತಿದ್ದರು ಮಾತನಾಡಿಸಿದ್ದಕ್ಕೆ ಬಾಯಿಯಿಂದ ಜವಾಬಿಲ್ಲ ಕೈ ಬೆರಳಿಯಿಂದ ಕಣ್ಣ ಸಂಜೆಯಿಂದ ಸೊನ್ನೆಯಿಂದ ಕುಟಿಯ ತುಟಿಯ ತಿರುಚಿನಿಂದ ಉತ್ತರ ಹೇಳುತ್ತಿದ್ದರು ಇದರ ತಾತ್ಪರ್ಯವೇನೆಂದು ಅಪ್ಪಣ್ಣನವರಿಗೆ ಮಾತ್ರ ತಿಳಿದಿತ್ತು ಅವರು ನಗುತ್ತಿದ್ದರು ಇನ್ನೆರಡು ದಿವಸ ಹೀಗೆ ನಡೆಯಿತು ನಾಲ್ಕನೇ ದಿವಸ ಅದರ ಅರ್ಥವೇನೆಂದು ನಾನು ಅಪ್ಪಣ್ಣನನ್ನು ಕೇಳಿದೆ ಆತ ಜವಾಬು ಹೇಳುವಷ್ಟರೊಳಗಾಗಿ ಗುರುಸ್ವಾಮಯ್ಯನವರೇ ಅಲ್ಲಿಗೆ ಬಂದರು ಎನ್ನ ಗುರುಸ್ವಾಮಯ್ಯರ್ವಾಳ್ ತುಟಿಯ ಮೇಲೆ ಎರಡು ಬಲ ಬೆರಳುಗಳನ್ನಿಟ್ಟು ಮಾಟ ಮಾತನಾಡಿಸಬೇಡಿ ಎಂದು ಸೂಚನೆ ನೀಡಿದರು ಅದು ಎ ಬಲಗೈಯನ್ನು ತುಟಿಗೆ ಅಡ್ಡವಾಗಿರಿಸಿಕೊಂಡು ಗ್ರಮೇರಿಯನ್ ಒಂದು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 ನಾನು ಅವರ ಎರಡು ಪದಗಳನ್ನು ಹಿಡಿದು ನಮಸ್ಕಾರ ಮಾಡಿ ಕ್ಷಮೆ ಬಿಡಿದೆ ಅವರು ನಸುನಕ್ಕೂ ಇದಕ್ಕೇನಯ್ಯ ಹುಡುಗಾಟ ನೀನು ಹುಡುಗ ನಿನ್ನ ಮಾತನ್ನು ಹುಡುಗನ ಮಾತೆಂದು ತಿಳಿದು ಸಂತೋಷ ನನಗೆ ಗೊತ್ತಿಲ್ಲವೇ ನನ್ನ ಮನೆಯಲ್ಲಿ ಹುಡುಗರಿಲ್ಲವೇ ಎಂದರು ನನಗೆ ಮನಸ್ಸು ಹಗುರವಾಯಿತು ಅಂದಿನಿಂದ ಮುಂದೆ ಗುರುಸ್ವಾಮಯ ಬೆಂಗಳೂರಿನಲ್ಲಿ ಇದ್ದಷ್ಟು ದಿವಸವೂ ನನ್ನನ್ನು ಆತ್ಮೀಯನನ್ನಾಗಿ ಎಣಿಸಿ ಪ್ರೀತಿ ತೋರಿಸಿದರು ಎಸ್ ಜಿ ಶಾಸ್ತ್ರಿ ನಮ್ಮ ಇಂಡಿಪೆಂಡೆಂಟ್ ಬೋರ್ಡು ಒಂದೊಂದು ಸಾರಿ ರಾತ್ರಿ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 ಆಗ ನಮ್ಮ ಗೋಷ್ಠಿಯಲ್ಲೊಬ್ಬರು ಚಾಮರಾಜಪೇಟೆಯಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ಹೆಚ್ ರಾಮಯ್ಯನವರು ಪರ್ಜನ್ಯ ಜಪಕ್ಕೆ ಏರ್ಪಾಡು ಮಾಡಿದ್ದಾರೆ ಎಂದರು ನಾನು ಹುಡುಗ ಬುದ್ಧಿಯಿಂದ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯೇ ಎಂದೆ ಇದು ಎಸ್ ಜಿ ಶಾಸ್ತ್ರಿಗಳ ಕಿವಿಗೆ ಕೇಳಿಸಿತು ಅವರು ಕೇಳಿದರು ಎದ್ದು ನಿಂತು ಹಾಗೆಂದರೆ ಏನು ನಿಮಗೇನು ತಿಳಿದಿದೆ ಎಂದು ಮೊದಲಾಗಿ ಅರ್ವಡಿಸಿದರು ಅಷ್ಟು ಹೊತ್ತಿಗೆ ನನಗೆ ಜ್ಞಾನೋದರವಾಯಿತು ಆ ಅಸಾಮಿ ಯಾರೆಂಬ ವಿಷಯದಲ್ಲಿ ನಾನು ಶಾಸ್ತ್ರಿಯ ಹತ್ತಿರ ಹೋಗಿ ಏನು ಶಾಸ್ತ್ರಿಗಳೇ ಎಂದಿನಿಂದ ಈ ಮಂತ್ರ ಅಭಿಮಾನ ಎಂದೆ ಶಾಸ್ತ್ರಿಗಳು ಹೀಗೆಲ್ಲ ಪಬ್ಲಿಕ್ ಜಾಗದಲ್ಲಿ ಹರಟಿದರೆ ವದೆ ತಿನ್ನುತ್ತಿ ಎಂದರು ನಗುವಿನಲ್ಲಿ ಆ ಮೀಟಿಂಗು ಮುಗಿಯಿತು ಮಾಡರ್ನ್ ಹಿಂದೂ ರೆಸ್ಟೋರೆಂಟ್ ಹಿಂದೂ ಕ್ಲಾಫಿ ಕ್ಲಬ್ನಿಂದ ಅಪ್ಪಣ್ಣನವರು ದೊಡ್ಡಪೇಟೆಯ ಕಡೆ ಅಹ್ಮದ್ ಬಿಲ್ಡಿಂಗ್ಸ್ ಕಟ್ಟಡ ಸಿದ್ಧವಾದ ಕೂಡಲೇ ಅಲ್ಲಿಗೆ ತಮ್ಮ ವ್ಯಾಪಾರ ಸ್ಥಾನವನ್ನು ಬದಲಾಯಿಸಿದರು ಅಲ್ಲಿ ಹೆಸರು ಮಾಡರ್ನ್ ಹಿಂದೂ ರೆಸ್ಟೋರೆಂಟ್ ಎಂದು ಇಲ್ಲಿ ಮೂರು ನಾಲ್ಕು ವರ್ಷ ಕಳೆದ ಮೇಲೆ ಕೊಂಚಕಾಲ ಸುಮ್ಮನಿರಬೇಕಾಯಿತು ಅವರ ಕ್ಲಬ್ಬಿನಲ್ಲಿ ಸಾಲವಾಗಿ ತಿಂದು ಹೋದ ಮಂದಿ ಹಣ ಕೊಡಲು ಮರೆತು ಅಪ್ಪಣ್ಣನವರಿಗೆ ಹತ್ತಾರು ರೂಪಾಯಿ ನಷ್ಟವಾಯಿತು ಅವರ ಬಾಕಿದಾರರಿಗೆ ಜ್ಞಾಪಕ ಪತ್ರಗಳನ್ನು ನನ್ನ ಕೈಯಿಂದ ನಾನೇ ಬರೆದಿದೆ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 ಪಟ್ಟಣಗಳು ಬೆಳೆಯುತ್ತಿವೆ ಕೈಕಾರಿಗ ಕೈಗಾರಿಕೆಗಳು ವ್ಯಾಪಾರವೂ ಹೆಚ್ಚುತ್ತಿವೆ ಈಗ ಬೆಂಗಳೂರಿಗೆ ಬರುವ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಇಂಥ ಪಟ್ಟಣದಲ್ಲಿ ಪ್ರಯಾಣಿಕರ ಸೌಕರ್ಯಕ್ಕಾಗಿ ಚೊಕಟವಾಗಿ ಚೆನ್ನಾಗಿರುವ ಹೋಟೆಲುಗಳು ತುಂಬ ಅವಶ್ಯ ಅವಕ್ಕೆ ಸರಕಾರವು ಪ್ರೋತ್ಸಾಹ ಕೊಡಬೇಕು ಎಂದು ವಿಶ್ವೇಶ್ವರಯ್ಯನವರು ಸಂಕಲ್ಪಿಸಿದರು ಮಾಡ್ ಹಿಂದೂ ಹೋಟೆಲಿನ ಮನೆ ಕೌನ್ಸಿಲರ್ ಶ್ರೀನಿವಾಸ ಅಯ್ಯಂಗಾರಿಯರ ಮನೆ ಅವರು ಕೆಲವು ಕಾಲ ಅಲ್ಲಿ ವಾಸವಾಗಿದ್ದರು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 ಕೂಡಲೀ ಮಠದ ಸ್ವಾಮಿಗಳೊಬ್ಬರು ಆಗಾಗ ಬಂದು ಅಪ್ಪಣ್ಣನವರ ಆಶ್ರಯದಲ್ಲಿ ಬಿಡಾರಾ ಮಾಡುತ್ತಿದ್ದರು ಆ ಸ್ವಾಮಿಗಳ ದರ್ಶನಕ್ಕಾಗಿ ಉಪದೇಶಕ್ಕಾಗಿಯೂ ಭಜನೆ ಮೊದಲಾದ ಉಪಾಸನಾ ಕಾರ್ಯಕ್ರಮಕ್ಕಾಗಿಯೂ ಜನ ಅಪ್ಪಣ್ಣನವರ ಮನೆಗೆ ತಂಡೋಪತಂಡವಾಗಿ ಬರುತ್ತಿದ್ದರು ಆ ಸ್ವಾಮಿಗಳ ಭಜನೆಯ ಕಾಲದಲ್ಲಿ ಹೇಳುತ್ತಿದ್ದ ಒಂದೆರಡು ಹಾಡುಗಳು ನನ್ನ ನೆನಪಿನಲ್ಲಿ ನಿಂತಿವೆ ದತ್ತಾತ್ರೇಯ ಶ್ರೀಪದ ಪದ್ಮಂ ಪ್ರಣತೋಸ್ಮಿ ಆರತಿ ಬೆಳಗುವೆ ಸದ್ಗುರು ಶ್ರೀ ಚೈತನ್ಯ ನಾರಾಯಣ ನಾರಾಯಣ ಜಯಗೋವಿಂದ ಹರೇ ಅದ್ಭುತ ವಿಗ್ರಹ ಅಮರಾಧೀಶ್ವರ ಅಗಣಿತ ಗುಣಗಣ ಅಮೃತ ಶಿವ ಹೀಗೆ ಬೆಂಗಳೂರಿನಲ್ಲಿ ಭಜನೆ ಸಂಪ್ರದಾಯವನ್ನು ಹರಡಿದ್ದಕ್ಕೆ ಸಾಧಕವಾದ ಸಂಸ್ಥೆಗಳಲ್ಲಿ ಅಪ್ಪಣ್ಣನವರ ಆಶಯದಲ್ಲಿ ನಡೆದ ಶ್ರೀ ಕೂಡಲಿ ಸ್ವಾಮಿಗಳ ಸಂಸ್ಥೆಯು ಒಂದು ಅಪ್ಪಣ್ಣನವರಲ್ಲಿಗೆ ವಿದ್ಯಾರ್ಥಿಯಾಗಿಯೋ ಯಾಚಿಕನಾಗಿಯೋ ಬಂದು ಬರಿಗೆ ಆಗಿ ಹೋದವನಿಲ್ಲ ಅಪ್ಪಣ್ಣನವರು ಹತ್ತಾರು ಮಂದಿಗೆ ಅನ್ನವಾಸಗಳನ್ನು ದಾನ ಮಾಡಿದರು ಇನ್ನು ಕೆಲವು ಫಲಾಹಾರದಂಗಡಿಗಳು ನಲವತ್ತ ಐವತ್ತು ವರ್ಷಗಳ ಹಿಂದೆ ಹೋಟೆಲು ಉದ್ಯಮದಲ್ಲಿ ಹೆಸರಾಗಿದ್ದ ಇನ್ನೊಂದು ಸ್ಥಳ ಬಳೆಪೇಟೆಯಲ್ಲಿದ್ದ ಅಪ್ಪಣ್ಣಯ್ಯ ಅಣ್ಣಯ್ಯಪ್ಪನವರ ಫಲಾಹಾರದಂಗಡಿ ಅಣ್ಣಯ್ಯಪ್ಪನವರು ಕೋಲಾರ ಜಿಲ್ಲೆಯ ದೇವರಾಯನ ಸಮುದ್ರ ಪ್ರಾಂತದವರು ಅವರ ಅಂಗಡಿಯ ವಿಶೇಷವೇನೆಂದರೆ ಬೆಳಿಗ್ಗೆ ಹೊತ್ತಿನ ಪೂರಿ ಸಂಜೆಯ ಕಾರದ ಅವಲಕ್ಕಿ ಈ ಖಾರದ ಅವಲಕ್ಕಿಯ ಪ್ರಸಿದ್ಧಿ ಎಷ್ಟು ಮಟ್ಟಿನದೆಂದರೆ ಬೆಂಗಳೂರಿನಿಂದ ಪರಸ್ಥಳ ಹೋಗುವವರು ಸಂಜೆ ಅಣ್ಣಯ್ಯಪ್ಪನವರ ಅಂಗಡಿಯ ಮುಂದೆಯೇ ಹೋಗಬೇಕು ಅಲ್ಲಿ ಒಂದು ರೂಪಾಯಿ ಕೊಟ್ಟರೆ ಒಂದು ಪಟ್ಟಣ ಗೋಪುರ ಕಾರ್ದು ಒಂದು ಚಿಕ್ಕ ಪೊಟ್ಟಣ ದೊಡ್ಡದನ್ನು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 ಈ ಶೀರ್ಷೆಗೆ ಹೋಟೆಲು ಉದ್ಯೋಗ ನಮ್ಮ ದೇಶದಲ್ಲಿ ದೊಡ್ಡದಾಗಿ ಬೆಳೆದಿದೆ ಬಾರಿ ಬಾರಿ ಕಾರ್ಖಾನೆಗಳು ಹುಟ್ಟಿಕೊಳ್ಳುತ್ತಿವೆ ಇದು ಕಾಲವೇಗದಿಂದ ಆಗಿರುವ ಕೆಲಸ ಅದಕ್ಕಿಂತ ಹೆಚ್ಚಿದ ಹೆಚ್ಚಿನದ್ದೇನೆಂದರೆ ಸರಕಾರ ತಾನೇ ಹೋಟೆಲುಗಾರನಾಗಿರುವುದು ಸ್ವಿಟ್ಜರ್ಲ್ಯಾಂಡ್ ಮೊದಲಾದ ದೇಶಗಳಲ್ಲಿ ಸರಕಾರದ ಹೋಟೆಲುಗಳಿವೆಯಂತೆ ಅದರಿಂದ ಸರಕಾರಕ್ಕೆ ಉಂಟಂತೆ ನಮ್ಮಲ್ಲಿಯೂ ಯಾಕೆ ಹಾಗಾಗಬಾರದು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 ತಕ್ಕದ್ದೇ ಎಂದು ಈಗ ಪ್ರಶ್ನೆ ಎದ್ದಿದೆ ರಾಜ್ಯದ ಆದಾಯಕ್ಕೆ ಅದರಿಂದ ಅನುಕೂಲವಿರಬಹುದು ಸಮಾಜದ ಸುಸ್ಥಿತಿಗೆ ಅದರಿಂದ ಎಷ್ಟು ಪ್ರತಿಕೂಲ ಎಂದು ಈಗ ಅಲ್ಲಿ ಚರ್ಚೆ ನಡೆಯುತ್ತಿದೆ ಯಾವುದು ಒಂದು ಮಿತಿಯಲ್ಲಿ ಅಥವಾ ಹಿತದಲ್ಲಿ ನಡೆದರೆ ಅಷ್ಟಿಷ್ಟು ಒಳ್ಳೆಯದಾದೀತು ಅದೇ ವ್ಯಾಪಾರ ಮಿತಿ ಮೀರಿದರೆ ಸರಕಾರದ ಕೈಗೆ ಹೋದರೆ ಅಷ್ಟಿಷ್ಟು ಒಳ್ಳೆಯದು ತಪ್ಪಿಹೋಗಿ ಅದಕ್ಕೆ ಪ್ರತಿಯಾಗಿ ಕೇಡೇ ಆದರೂ ಆಗಬಹುದು